ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ ಶರಣಿಕ್ಕಿ ಸೋಮೇಶ್ವರನ ಕೊಂಡಾಡಿರೋ ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ ಶರಣಿಕ್ಕೆ ಸೋಮೇಶ್ವರನ ಕೊಂಡಾಡಿರೋ ಚಿಕ್ಕಣ್ಣ ಶಿಂಗಣ್ಣ ಚೀರಣ್ಣ ಲಕ್ಕಣ್ಣ ಸಿಂಗಣ್ಣ ಕಾಮಣ್ಣ ಕಾನನ್ನ ಶ್ರೀಕರ ವಿಘ್ನೇಶ ಶರಣು ಎಲ್ಲ ಲೋಕ ಗತ್ತ ಶರಣು ಶರಣು ಶ್ರೀಕಂಠ ಪುತ್ರನೇ ಶರಣು ನಮ್ಮ ಏಕಾದಂತಾನೆ ಶರಣು ಎಂದ್ರೂ ಮಕ್ಕಳು ಎಲ್ಲಾರೂ ಉಂಡು ಉಂಡು ಅಡಕೆಲೆ ಹಾಕೊಂಡು ಎಂಡು ಮಕ್ಕಳು ಎಲ್ಲಾರು ಉಂಡು ಉಂಡು ಅಡಕೆಲೆ ಆಕೊಂದು. ಎಂದಂತೆ ಸುತ್ತ ಬಿಟ್ಕೊಂಡುರಿ ಎಂದಂತೆ ಸುತ್ತ ಬಿಕ್ಕೊಂಡು कोणन हरैल करू कोंडारी रोजरणिके सोमेश्वरण कोंडारी रोजरणिके सोमेश्वरण कोंडारी रो।